ವಲಸೆ ಬಂದ ಹಕ್ಕಿಗಳ ಹಾಡು ಒಂದು ಚೂರು ರೊಟ್ಟಿಗಾಗಿ ಊರ ಮರವ ತೊರೆದು ವಲಸೆ ಬಂದ ಹಕ್ಕಿಗಳಿಗೆ ಇಂದು ಮರಳಿ ಗೂಡು ಸೇರುವ ದಾರಿ ಕಾಣಿಸುತ್ತಿಲ್ಲ ಹಿಡೀ ಕಾಳು ಕಡಿ ನಂಬಿ ಬಂದ ಪಕ್ಷಿಗಳಿಂದು ನಡುಬೀದಿಯ ಬಯಲಲ್ಲಿ ಬಂಧಿಯಾಗಿವೆ ರೆಕ್ಕೆ ಮೇಲೆ ಮರಿಗಳ ಹೊತ್ತು ಹಾರಿ ಹೊರಡೋಣವೆಲ್ಲರೆ ಗಡಿ ಗಡಿಗಳ ತುಂಬ ಗೋಡೆಗಳೆತ್ತಿವೆ ನೆಲಮನೆಯಿಂದ ಮುಗಿಲೆತ್ತರದ ಮಹಡಿಗಳ ರಟ್ಟೆಯಂದಲೇ ಕಟ್ಟಿದ ಹಕ್ಕಿಗಳನ್ನು ಕಾನೂನು ಮುರಿದರೆಂದು ಕೈಕಾಲು ಮುರಿದು ಹೆಡಮುರಿಗೆ ಕಟ್ಟಿ ರಸ್ತೆಗೆ ಎಸೆಯಲಾಗಿದೆ ಸಂವಿಧಾನದ ಅನುಷ್ಠಾನವೆಂದರೆ ಈಗೀಗ ಹೀಗೆಯೇ ಬೋಗಸೆ ಕಾಳುಕಡಿ ತಿಂದು ಬಂದ ಬಾಹುಬಲದಿಂದ ಟನ್ನುಗಟ್ಟಲೆ ಸುಟ್ಟ ಇಟ್ಟಂಗಿಗಳ ಹೊತ್ತು ಹಾರಿ ಗಗನ ಚುಂಬಿ ಕಟ್ಟಡಗಳನ್ನು ಕಟ್ಟಿದ ಹಕ್ಕಿಗಳನ್ನು ಇಂದು ನಗರ ಪಂಜರದಾಚೆ ಹಾರಲು ಬಿಡುತ್ತಿಲ್ಲ ಟನ್ನುಗಟ್ಟಲೆ ಇಲಿ ಹೆಗ್ಗಣದಿಂದ ಮುಗ್ಗಸು ಅಕ್ಕಿಗಳ ಮೂಟೆ ಮುಂದಿಟ್ಟು ಎಷ್ಟು ಬೇಕಾದರೂ ತಿನ್ನಿ ನಗರಕ್ಕೆ ಜೈಯನ್ನಿ ಎಂದವರ ಉಪಕಾರ ಹೇಗೆ ತೀರಿಸುವುದು ತಿಳಿಯುತ್ತಿಲ್ಲ ಹಿಂದಕ್ಕೋ ಮುಂದಕ್ಕೋ ಪಯಣ ಜಾರಿಯಲ್ಲಿದೆ ಹಾದಿಯುದ್ದಕ್ಕೂ ಬಿದ್ದಿರುವ ಹಸಿವಿನ ಬೀಜಗಳ ಒಂದೊಂದಾಗಿ ಆಯ್ದು ಮರಿಗಳಿಗೆ ತುತ್ತು ಮಾಡಿ ತಿನ್ನಿಸುವ ತಾಯಿ ಹಕ್ಕಿಗಳು ಹರಿದ ಆಕಾಶದಲ್ಲಿ ಚೂರು ಚೂರಾದ ಚಂದಿರನ ತೋರಿಸಿ ಕಣ್ಣೀರು ಕರಗಿಸುವ ಲಾಲಿ ಹಾಡು ಹುಡುಕುತ್ತಿವೆ ಸುತ್ತಮುತ್ತಲೂ ಬಂದುಕು ಲಾಟಿ ಹೆದೆಯೇರಿಸಿದ ಬಿಲ್ಲುಗಳು ಒಟ್ಟಿಗೆ ಸೇರಿ ಬೇಟೆಯಾಡಲು ಮಾತನಾಡಿಕೊಳ್ಳುತ್ತಿವೆ ಮತ್ತು ಹೇಳುತ್ತಿವೆ ಕಾನೂನು ನಿಮ್ಮನ್ನು ರಕ್ಷಿಸುತ್ತದೆ ನಮ್ಮ ಉದ್ಧಾರಕ್ಕೆ ಜನ್ಮವೆತ್ತಿ ಬಂದ ಅವತಾರ ಪುರುಷರು ನೀವು ನಿಮ್ಮ ನೆತ್ಯ ಕುಕ್ಕುವುದಿಲ್ಲ ನಾವು ಕೊಕ್ಕು ಮಾತ್ರ ಮುರಿಯಬೇಡಿ ಹಾರುವುದನ್ನೇ ಮರೆತಿವೆಕ್ಕೆ ಬೆಂಕಿ ಹಚ್ಚಬೇಡಿ ಇನ್ನು ಮುಂದೆ ನಿಮ್ಮ ಘನಚರತೆಯನ್ನು ಹಾಡು ಕಟ್ಟಿ ಹಾಡಲಾರೆವು ನಾವು ಕುತ್ತಿಗೆಗೆ ಕುಣಿಕೆ ಹಾಕಬೇಡಿ ಒಂದು ಹಿಡಿ ಕಾಳಿಗಾಗಿ ವಲಸೆ ಬಂದ ಹಕ್ಕಿಗಳು ನಾವು ಒಂದೇ ಒಂದು ಸಾರಿ ಊರ ನೋಡಿ ಬರುತ್ತೇವೆ ದಯಮಾಡಿ ಕರುಣೆ ತೋರಿ ಇಲ್ಲವೇ ನೀವೇ ಕಟ್ಟಿದ ಅರಗಿನ ಪಂಜರದೊಳಗೆ ನಾವೇ ಒಟ್ಟಿಗೆ ಹೋಗುತ್ತೇವೆ ತಡಮಾಡದೆ ಸುಟ್ಟು ಬಿಡಿ ದಯವಿಟ್ಟು ಗಮನಿಸಿ ಮಾನವ ಹಕ್ಕುಗಳ ಕಾನೂನು ವಲಸೆ ಬಂದ ಹಕ್ಕಿಗಳಿಗೆ ಅನ್ವಯಿಸುವುದಿಲ್ಲ